ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತುಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಪರಮಾತ್ಮನಿಗೆ ಭೋಜನದಿಂದ ಯಾವುದೇ ರೀತಿಯಾಗಿ ಅಪಚಯ ಉಪಚಯಗಳಿಲ್ಲ ಅಪಚಯ ಉಪಚಯ ಇಲ್ಲ ಇರ್ತಕ್ಕಂಥದ್ದು ಜೀವರಿಗೆ ಯಾಕಂದರೆ ಪಂಚಭೌತಿಕ ಶರೀರವನ್ನು ಹೊಂದಿರತಕ್ಕಂಥವನು ಪರಮಾತ್ಮ ಅಪ್ರಾಕೃತವಾಗಿರ್ತಕ್ಕಂಥ ಜ್ಞಾನಾನಂದಮಯ ಶರೀರಿ ಅಥವಾ ಚಿನ್ಮಯ ಶರೀರಿ ಅಂತ ತಿಳಿಸಿದ್ರು ಆದ್ದರಿಂದ ಪರಮಾತ್ಮನಿಗೆ ಸ್ವರಗಸ್ ಸ್ವರಸಗಳ ಬಿಟ್ಟು ಅವನ ಸ್ವಾಖ್ಯರಸವನ್ನೇ ಸ್ವೀಕಾರ ಮಾಡ್ತಾನೆ ನ ಕರ್ಮಣ ವರ್ಧತೆ ನೋ ಕನೀಯನಂತೆಲ್ಲ ತಿಳಿಸಿದ್ರು ಈಗ ಮುಂದಿನ ಪದ್ಯದಲ್ಲಿ ಈ ಪರಿಯಲಚ್ಯುತನ ತತ್ತದ್ರೂಪ ತನ್ನ ಮಗಳ ಸಲೆ ನಾನಾ ಪದಾರ್ಥದೇ ನೆನದು ಭೊಂಜಿಸುತ್ತಲೇರೋ ವಿಷಯ ಪ್ರಾಪಕ ಸ್ಥಾಪಕ ನಿಯಾಮಕ ವ್ಯಾಪಕನಿ ಎಂದರಿದು ನೀ ನಿರ್ಲೇಪನಾಗಿರು ಪುಣ್ಯ ಪಾಪಗಳರ್ಪಿಸವನಡಿಗೆ ಪರಮಾತ್ಮ ತತ್ತದ್ರೂಪ ತನ್ನಾಮಕ ತದಾಕಾರ ತಬ್ಬ್ದನಾಗಿ ಇರ್ತಾನೆ ಅಂತ ನೆನೆ ನೆನೆದು ವಿಷಯ ಶಾಸ್ತ್ರ ವಿಷಯಭೋಗವನ್ನು ನಿಷೇಧ ಮಾಡಿಲ್ಲ ಅಲ್ಲಿರ್ತಕ್ಕಂಥ ಭಗವಂತನ ರೂಪಗಳ ಮಹಿಮೆ ಭಗವಂತನ ಚಿಂತ್ಯದ್ಭುತ ಶಕ್ತಿಯನ್ನ ಸಾಮರ್ಥ್ಯವನ್ನು ಸ್ಮರಣೆ ಮಾಡಿ ವಿಷಯ ಪದಾರ್ಥಗಳ ಭೋಗ ಮಾಡುವಂಥ ಆದೇಶ ಮಾಡಿರೋದು ಇದುವರೆಗೆ ನಾನಾ ರೀತಿಯಾಗಿರ್ತಕ್ಕಂಥ ಉಪಾಸನೆಗಳನ್ನು ಹೇಳ್ಕೊಟ್ರು ವಾಸುದೇವನ ಅನ್ನದಳು ನಾನಾ ಸುಭಕ್ಷರಿ ಸಂಕರ್ಷಣ ಅಂತ ಒಂದು ರೀತಿಯಾಗಿ ಅಲ್ಲಲ್ಲಿ ಯಾವ್ಯಾವ ರೂಪದ ಚಿಂತನೆ ಮಾಡಬೇಕು ಅಂತೆಲ್ಲ ಹೇಳಿದರು ಆ ನಾನಾ ರೀತಿಯಾಗಿರ್ತಕ್ಕಂಥ ಅನ್ನ ಪದಾರ್ಥಗಳಲ್ಲಿರ್ತಕ್ಕಂಥ ಭಗವಂತನ ರೂಪಗಳನ್ನು ಅವುಗಳ ವಾಸುದೇವ ಸಂಕರ್ಷಣ ಮೊದಲಾಗಿರ್ತಕ್ಕಂಥ ನಾಮಗಳನ್ನ ತಿಳ್ಕೋಬೇಕು ಅದೇ ರೀತಿಯಾಗಿ ಭೋಗರ್ಮಿನಲ್ಲಿ ಪ್ರದ್ಯುಮ್ನ ಸಂಕರ್ಷಣ ಅನ್ನೋ ರೂಪದಿಂದ ಭಗವಂತನೇ ಇದ್ದು ಭೋಜನದ ಪ್ರಕ್ರಿಯೆಯನ್ನು ನಡೆಸ್ತಾನೆ ಭೋಜ್ಯ ಪದಾರ್ಥಗಳಲ್ಲಿ ನಾರಾಯಣ ಅನಿರುದ್ಧ ಅಂತ ಎರಡು ರೂಪಗಳಿಂದ ಇದ್ದು ಆ ಭೋಜನ ನಡೆಯುವಂಗೆ ಆ ಭೋಜ್ಯ ಪದಾರ್ಥಗಳಲ್ಲಿ ರುಚಿ ಇತ್ಯಾದಿಗಳನ್ನೆಲ್ಲ ಗುಣಧರ್ಮಗಳನ್ನು ನಿಯಮನ ಮಾಡ್ತಾನೆ ಅಂತ ತಿಳಿಸಿದ್ರು ಅವಕಾಶ ಕೊಡುವ ವಾಸುದೇವನು ನವಸ್ಥನಾಗಿ ಅಂತೇಳಿ ಅವಕಾಶ ಅವಕಾಶಪ್ರದನಾಗಿರ್ತಕ್ಕಂಥವನು ವಾಸುದೇವ ಅಂತ ತಿಳಿಸಿದರು ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಮತ್ತೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಲ್ಲಿ ಪ್ರಾಣಾದಿ ಪಂಚರೂಪಗಳ ಅಂತರ್ಯಾಮಿಯಾಗಿ ಅನ್ನ ಪ್ರಾಣ ಮನ ವಿಜ್ಞಾನ ಆನಂದ ಅಂತ ಕರೆಸ್ಕೊಂಡು ಕೋಶ ರಕ್ಷಕನಾಗಿ ಇರ್ತಾನೆ ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಒಂದೇ ಭೋಜನ ಪ್ರಕ್ರಿಯೆಯಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಅಚಿಂತೆ ಅದ್ಭುತವಾಗಿರ್ತಕ್ಕಂಥ ಉಪಾಸನೆಗಳನ್ನೆಲ್ಲ ನಿತ್ಯ ಮಾಡುವ ಊಟದಲ್ಲಿ ಅದನ್ನೇ ಪ್ರಾಣಾಗ್ನಿಹೋತ್ರ ಅಥವಾ ವೈಶ್ವಾನರಯಜ್ಞ ಅಂತ ಚಿಂತನೆ ಮಾಡುವಂತೆ ಎಲ್ಲ ತಿಳಿಸ್ಕೊಟ್ಟು ಆ ಎಲ್ಲ ರೂಪಗಳನ್ನು ಕೂಡ ಉದರದಲ್ಲೇ ಇರ್ತಕ್ಕಂಥ ವೈಶ್ವಾನರ ರೂಪಕ್ಕೆ ಪರಮಾತ್ಮನಿಗೆ ಮತ್ತು ಪಂಚಕೋಶದಲ್ಲಿರ್ತಕ್ಕಂಥ ವಾಸುದೇವಾದಿ ರೂಪಗಳೊಂದಿಗೆ ಐಕ್ಯ ಚಿಂತನೆ ಮಾಡ್ತಾ ಆಹುತಿ ಅನ್ನೋ ಅನುಸಂಧಾನದಿಂದ ಒಂದೊಂದು ತುತ್ತನ್ನು ಕೂಡ ಗೋವಿಂದ ನಾಮೋಚ್ಚಾರಣ ಪೂರ್ವಕವಾಗಿ ಉಣಬೇಕು ಅಂತ ತಿಳಿಸ್ಕೊಟ್ರು ಕೇವಲ ಕಾರ್ಡು ಹೊರ ಹರಟೆ ಊಟ ಅಂತ ಮಾಡೋದಲ್ಲ ಆ ಭೋಜನ ಯಜ್ಞ ಅದು ಆದ್ದರಿಂದ ಅಲ್ಲಿ ಭಗವಂತನ ನಾಮಸ್ಮರಣೆ ಸಹಿತವಾಗಿ ಭೋಜನವನ್ನು ಮಾಡಬೇಕು ಆ ಎಲ್ಲ ಪದಾರ್ಥಗಳಲ್ಲಿರ್ತಕ್ಕಂಥ ಭಗವದ್ ರೂಪಗಳ ಚಿಂತನೆಯು ಕೂಡ ಅತ್ಯಗತ್ಯ ಈ ರೀತಿಯಾಗಿ ಮಾಡಿದ್ರೆ ದೇಹಕ್ಕೆ ಮತ್ತು ಮನಸ್ಸಿಗೆ ತುಷ್ಟಿ ಪುಷ್ಟಿಯೆಲ್ಲ ಸಿಗತ್ತೆ ಅಂತ ತಿಳಿಸಿದ್ರು ದೇವತಾರ್ಚನೆ ಅಂತ ಮಾಡುವ ಕಾಲದಲ್ಲೂ ಕೂಡ ನೈವೇದ್ಯ ಸಮರ್ಪಣೆ ಅದೇ ರೀತಿ ನೈವೇದ್ಯದ ಪದಾರ್ಥಗಳಲ್ಲಿರ್ತಕ್ಕಂಥ ಭಗವಂತನ ಸ್ವಾಕ್ಯರಸವನ್ನು ಪ್ರತಿಮಾಂತರ್ಗತ ಭಗವಂತನ ರೂಪದೊಂದಿಗೆ ಐಕ್ಯ ಚಿಂತನೆಯನ್ನು ಮಾಡುತ್ತಾ ಅದೆರಡೂ ಭೋಜ್ಯ ಭೋಕ್ತೃಗಳಾಗಿ ಲೀಲೆ ನಡೆಸ್ತಾ ಇದೆ ಆ ಎರಡು ರೂಪಗಳು ಅಂಥೇಳಿ ಈ ರೀತಿಯಾಗಿ ಚಿಂತನೆ ಮಾಡೋದೇ ನೈವೇದ್ಯ ಸಮರ್ಪಣೆ ಅಂತ ಕರ್ತೃವಿನಲ್ಲಿರ್ತಕ್ಕಂಥ ಭಗವಂತನ ರೂಪ ಪ್ರತಿಮಾಂತರ್ಗತ ಭಗವಂತನ ರೂಪ ಭೋಜ್ಯ ಪದದ ಪದಾರ್ಥಗಳಲ್ಲಿರ್ತಕ್ಕಂಥ ಭಗವಂತನ ರೂಪ ಇವುಗಳಿಗೆ ಐಕ್ಯ ಚಿಂತನೆ ಅಂತಂದರೆ ನೈವೇದ್ಯ ಸಮರ್ಪಣೆ ಅಂತ ಇದೇ ರೀತಿಯಾಗಿ ಭೋಜನ ಮಾಡಿರ್ತಕ್ಕಂಥ ಅನ್ನದಲ್ಲಿರ್ತಕ್ಕಂಥ ಅನ್ನ ಪ್ರಾಣ ಮನ ವಿಜ್ಞಾನ ಆನಂದ ಈ ಅನ್ನರಸದ ಅಂಶಗಳಲ್ಲೂ ಕೂಡ ಅದೇ ನಾಮಗಳಿಂದ ಇರತಕ್ಕಂಥ ಭಗವದ್ ರೂಪಗಳನ್ನು ಅದೇ ನಾಮಗದ ಭಗವದ್ ಜೊತೆಗೆ ಐಕ್ಯ ಚಿಂತನೆಯನ್ನು ಮಾಡೋದು ಈ ರೀತಿಯಾಗಿ ಚಿಂತನೆ ಮಾಡಿ ವಿಹಿತವಾಗಿರ್ತಕ್ಕಂಥ ಅನ್ನವನ್ನು ಊಟ ಮಾಡಿದರೆ ಪಂಚಕೋಶಗಳು ಕೂಡ ಅನ್ನರಸದಿಂದ ಪುಷ್ಟಿಯನ್ನು ಹೊಂದಿ ಮುಂದೆ ಪರಂಪರೆಯಲ್ಲಿ ಸತ್ಕರ್ಮಗಳಲ್ಲಿ ಪ್ರವೃತ್ತಿ ಆಮೇಲೆ ತತ್ವಜ್ಞಾನ ದ್ವಾರ ಮೋಕ್ಷಕ್ಕೆ ಕಾರಣೀಭೂತ ಆಗುತ್ತೆ ಅಂತ ಈ ರೀತಿಯಾಗಿ ಅನುಸಂಧಾನ ಮಾಡಬೇಕು ಹೀಗೆ ಅನುಸಂಧಾನ ಮಾಡದೇ ಇದ್ದರೂ ನಮಗೆ ಪುಷ್ಟಿಯಾಗ್ತಾ ಇದೆ ಇದುವರೆಗೆ ನಮಗೆ ಅನುಸಂಧಾನ ಗೊತ್ತಿಲ್ಲ ಆದರೂ ನಾವು ದಷ್ಟಪುಷ್ಟವಾಗಿ ಆಹಾರ ಪದಾರ್ಥಗಳನ್ನು ತಿಂದು ಬದುಕಿದ್ದೀವಲ್ಲ ಅಂತ ಕೇಳಿದ್ರೆ ಈ ರೀತಿಯಾಗಿ ಅನುಸಂಧಾನ ಮಾಡಿದರೆ ಶರೀರಕ್ಕೆ ಪಾವಿತ್ರ್ಯ ಅನ್ನೋದು ಬರುತ್ತೆ ಜ್ಞಾನ ಸಾಧನೆ ಮೋಕ್ಷ ಸಾಧನೆ ಸುಲಭ ಆಗುತ್ತೆ ಇದುವರೆಗೆ ಶಾರೀರಿಕವಾಗಿ ನಾವು ಗಟ್ಟುಮುಟ್ಟಾಗಿದ್ವಿ ಅನುಸಂಧಾನ ಮಾಡಿಲ್ಲ ಅಂತಾದರೂ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಧನೆಗೆ ಪ್ರತಿಬಂಧಕಗಳಾಗಲಿ ಆಮೇಲೆ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮಗಳನ್ನು ಮಾಡದೇ ಇರೋವಂತಹ ಅನಾರೋಗ್ಯ ಕಾಡೋದಾಗಲಿ ಅಥವಾ ದಾನ ಮಾಡದೇ ಇರೋದಕ್ಕೆ ಪ್ರತಿಬಂಧಕಗಳಾಗಿರ್ತಕ್ಕಂಥ ದಾರಿದ್ರ್ಯ ಇತ್ಯಾದಿ ಯಾವ ತೊಂದರೆಯೂ ಆಗದೇ ಇದ್ದಂತೆ ಜೀವನ ಯಜ್ಞ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಬೇಕು ಅಂತಾದರೆ ಮಾಡ್ತಕ್ಕಂಥ ಭೋಜನವನ್ನು ವೈಶ್ವಾನರ ಯಜ್ಞ ಅಂತ ಚಿಂತನೆಯನ್ನು ಮಾಡಬೇಕು ಅನ್ನೋದನ್ನು ಸಂಗ್ರಹವಾಗಿ ತಿಳಿಸ್ತಾರೆ ಈ ಪರಿಯಲ್ಲಿ ಅಚ್ಚುತನ ತತ್ತದ್ರೂಪ ತನ್ನಾಮಗಳ ಸಲಹೆ ನಾನಾ ಪದಾರ್ಥದೇ ನೆನೆ ನೆನೆದು ಬುಂಜಿಸುತ್ತಲೇರೋ ವಿಷಯ ಅಂತ ಇವತ್ತು ಒಂದು ಸಲ ಚಿಂತನೆ ಮಾಡಿ ಬಿಟ್ವಿ ಅಂತಲ್ಲ ಇವತ್ತು ಭೋಜನ ಮಾಡಿದ್ವಿ ಇವತ್ತು ಚಿಂತನೆ ಮಾಡಿದ್ವಿ ಅಲ್ಲಿಗೆ ಭೋಜನದ ಪ್ರಕ್ರಿಯೆನೇ ಮುಗಿದೋಗಿದೆ ಇನ್ಯಾಕೆ ಚಿಂತನೆ ಅಂತ ಪ್ರಶ್ನೆಯನ್ನು ಮಾಡುವಂಗಿಲ್ಲ ನಾವು ಮೊದಲಿಗೆ ಹೇಳಿದ್ವಿ ಉಪನಿಷತ್ತು ತಿಳಿಸತ್ತೆ ಯಾವ್ಯಾವ ಇಂದ್ರಿಯಗಳಿಂದ ಏನನ್ನು ಭೋಗ ಮಾಡ್ತೀವೋ ಅದೆಲ್ಲವೂ ಕೂಡ ಅನ್ನ ಅಂಥೇಳಿ ಬೇರೆ ಎಲ್ಲ ಅಂಗಗಳು ಕೂಡ ಸ್ತಬ್ಧ ಆಗಿದ್ರೂ ಮನಸ್ಸು ಮಾತ್ರ ಚಟುವಟಿಕೆಯಿಂದನೇ ಇರುತ್ತೆ ಹಾಗೆ ಮನಸ್ಸಿನಿಂದನೂ ಕೂಡ ನಾನು ಅನಾ ರೂಪಗಳ ಗ್ರಹಣ ಮಾಡ್ತೀವಿ ನಾನಾ ರೀತಿಯಾಗಿರ್ತಕ್ಕಂಥ ಚಿಂತನೆ ಮಾಡ್ತೀವಿ ಹೀಗೆ ಎಲ್ಲ ಇಂದ್ರಿಯಗಳು ಸಕ್ರಿಯವಾಗಿರಬೇಕು ಅಂತಂದರೆ ಅದಕ್ಕೆ ಆಹಾರ ಬೇಕೇ ಬೇಕು ಆ ಆಹಾರ ಪದಾರ್ಥ ಸಾತ್ವಿಕವಾಗಿರಬೇಕು ಆಗ ಭಗವಂತನ ವಿಶೇಷ ಸನ್ನಿಧಾನ ಅನ್ನೋದಿರುತ್ತೆ ಆ ಎಲ್ಲ ರೂಪಗಳನ್ನು ಸ್ಮರಣೆ ಮಾಡಿ ಭಗವಂತನಲ್ಲಿ ಅದನ್ನು ಸಮರ್ಪಣೆ ಮಾಡಿ ಭೋಜನ ಮಾಡಿದ್ರೆ ಅದು ಸತ್ಕರ್ಮಗಳಲ್ಲಿ ಪ್ರವೃತ್ತಿಗೆ ಕಾರಣ ಆಗಿ ಕೊನೆಗೆ ಮೋಕ್ಷದಲ್ಲಿ ಪರ್ಯಸಾನ ಆಗತ್ತೆ ಅಂತ ತಾತ್ಪರ್ಯ ಅದಕ್ಕೆ ಭಗವಂತನ ಅನಂತ ರೂಪಗಳಿದ್ರು ಅಚ್ಯುತನ ಅಂದರು ಚ್ಯುತಿ ಅಂದರೆ ನಾಶ ಚುತಿ ರಹಿತನಾಗಿರ್ತಕ್ಕಂಥವನು ಚತುರ್ವಿಧ ನಾಶರಹಿತ ಅಂತ ಅಂದರೆ ಪರಮಾತ್ಮ ಅವನ ನಾಮಗಳನ್ನು ಸ್ಮರಣೆ ಮಾಡ್ರಿ ಚತುರ್ವಿಧ ನಾಶಗಳು ಯಾವುದು ಅಂದರೆ ಅನಿತ್ಯತ್ವಂ ದೇಹ ಹಾನಿ ದುಃಖ ಪ್ರಾಪ್ತಿ ಅಪೂರ್ಣತ ನಾಶಚತುರ್ವಿಧ ಪ್ರೋಕ್ತ ಸದಾಭಾವೋ ಹರೇ ಸದಾ ಈ ನಾಲ್ಕು ನಾಶಗಳಿಲ್ಲದೆ ಇರ್ತಕ್ಕಂಥವನು ಅಂತ ಆದರೆ ಏಕೈಕ ವ್ಯಕ್ತಿ ಅವನೇ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಇಂತಹ ಪರಮಾತ್ಮ ವ್ಯಾಪಕನೇ ತರಿದು ಅಂತ ವಾಸುದೇವಾದಿ ಪಂಚರೂಪಗಳಿಂದ ಭೋಜ್ಯ ಪದಾರ್ಥಗಳಲ್ಲಿರ್ತಾನೆ ಅನ್ನ ಭಕ್ಷಾದಿಗಳೆಲ್ಲ ಇರ್ತಾನೆ ಆಮೇಲೆ ಅವನೇ ಈ ಅನ್ನ ಮುಂತಾದ ಇರ್ತಕ್ಕಂಥವನ್ನ ಆ ಶರೀರಕ್ಕೆ ಪ್ರಾಪ್ತಿಯಾಗುವಂತೆ ಮಾಡ್ತಕ್ಕಂಥವನು ಪರಮಾತ್ಮನೇ ಅದಕ್ಕೆ ಯಾವ ಪ್ರಾಪಣೆ ಅಂತ ಧಾತು ಈ ರೀತಿಯಾಗಿ ನಮಗೆ ಅನುಗ್ರಹ ಮಾಡ್ತಕ್ಕಂಥವನೋ ಅವನೇ ನಮಗೆ ಪ್ರಾಪ್ತವಾಗಿರ್ತಕ್ಕಂಥ ಅನ್ನದಲ್ಲಿರ್ತಕ್ಕಂಥ ಅನ್ನ ಪ್ರಾಣಾದಿ ಎಲ್ಲ ರಸಗಳಲ್ಲಿಯೂ ಇರತಕ್ಕಂಥವನು ಪರಮಾತ್ಮನೇ ಭಗವಂತ ಆಯಾ ಅನ್ನದ ರಸವನ್ನು ಆಯಾ ಕೋಶಗಳಿಗೆ ಅನ್ನ ಪ್ರಾಣ ಮನ ವಿಜ್ಞಾನ ಆನಂದ ಅಂತ ಆ ಕೋಶಗಳಿಗೆ ಪ್ರಾಪ್ತಿಯಾಗುವಂತೆ ಅನುಗ್ರಹ ಮಾಡ್ತಕ್ಕಂಥವನು ಹೀಗೆ ಅನ್ನ ಪ್ರಾಪಕ ಈ ರೀತಿಯಾಗಿ ಎಲ್ಲವನ್ನು ಮಾಡ್ತಕ್ಕಂಥವನು ಅಂತ ಚಿಂತನೆ ಮಾಡಿ ನೀ ನಿರ್ಲೇಪನಾಗಿರೋ ನಿನಗೆ ಕರ್ಮಕ್ಕಷ್ಟೇ ಅಧಿಕಾರ ಚಿಂತನೆಗಷ್ಟೇ ಅಧಿಕಾರ ಫಲಾಫಲವನ್ನು ಕೊಡ್ತಕ್ಕಂಥವೂ ಭಗವಂತ ಅದ್ರ ಬಗ್ಗೆ ನೀನು ಚಿಂತೆಯನ್ನು ಮಾಡಬೇಡ ಅಂತ ಶ್ರೀಕೃಷ್ಣನ ಆದೇಶ ಕರ್ಮಣ್ಯೇವಾಧಿಕಾರಷ್ಟೇ ಮಾ ಕದಾಚನ ಪ್ರಾಪಕ ಅಂದರೆ ವಿಷಯಗಳನ್ನು ಹೊಂದಿಸ್ಕೊಡೋದ್ರಿಂದ ಭಗವಂತನಿಗೆ ಪ್ರಾಪಕ ಅಂತ ಯಾ ಪ್ರಾಪಣೆ ಅಂತ ಸ್ಥಾಪಕ ನಾವು ಭೋಜನ ಮಾಡಿರ್ತಕ್ಕಂಥ ಪದಾರ್ಥಗಳನ್ನ ಹೊಟ್ಟೆಯಲಿ ಕೆಲಕಾಲ ಇರಿಸಿ ನಮಗೆ ತೃಪ್ತಿಯನ್ನು ಕೊಡ್ತಕ್ಕಂಥವನು ಕೂಡ ಪರಮಾತ್ಮನ ಅದಕ್ಕೆ ಸ್ಥಾಪಕ ನಾವು ತಿಂದ ತಕ್ಷಣ ಈ ಕಡೆಯಿಂದ ಬಾಯಿಗೆ ಹಾಕೊಂಡ್ರೆ ಆ ಕಡೆಯಿಂದ ವಾಪಸ್ ಹೋಗ್ಬಿಟ್ರೆ ನಮ್ಗೆ ದೇಹಕ್ಕೆ ಸ್ಥೌಲ್ಯ ಅಥವಾ ಶಕ್ತಿ ಹೇಗೆ ಬರ್ಲಿಕ್ಕೆ ಸಾಧ್ಯ ಅದಕ್ಕೆ ಸ್ಥಾಪಕ ನಾವು ತಿಂದಿದ್ದನ್ನ ಹೊಟ್ಟೆಯಲ್ಲಿ ಇರಿಸುವನು ಕೆಲವು ಕಾಲ ಆಮೇಲೆ ಅದನ್ನು ವಿಭಾಗ ಮಾಡಿ ದೇಹದ ಮನಸ್ಸಿಗೆ ಪುಷ್ಟಿಯೆಲ್ಲ ಏನು ಬೇಕೋ ಆ ವಿಭಾಗವನ್ನು ಮಾಡೋದು ಸ್ಥೂಲ ಭಾಗದ ಕಷ್ಮಲಾಂತೇನಿದೆ ಅದನ್ನು ಹೊರಗೆ ಹಾಕ್ಸೋದು ಮನಸ್ಸಿಗೆ ಉಪಾದಾನ ಕಾರಣಕ್ಕಾಗಿ ಸೂಕ್ಷ್ಮಭಾವಗಳನ್ನು ಸಂಗ್ರಹ ಮಾಡೋದು ಎಲ್ಲವನ್ನು ಮಾಡ್ತಕ್ಕಂಥವನು ಪರಮಾತ್ಮನೇ ನಿಯಾಮಕನು ತಿಂದ ಪದಾರ್ಥ ಯಾವ್ಯಾವ ಅಂಗಕ್ಕೆ ಯಾವ್ಯಾವ ನಡೆಗಳ ಮೂಲಕ ಎಷ್ಟೆಷ್ಟು ಹೋಗಬೇಕೋ ಆ ರೀತಿಯಾಗಿ ಸಮನಾಗಿ ವಿತರಣೆ ಮಾಡ್ತಕ್ಕಂಥವನು ಕೂಡ ಪರಮಾತ್ಮನೇ ಅದಕ್ಕೆ ನಿಯಾಮಕನು ವ್ಯಾಪಕನು ಸರ್ವತ್ರ ಸದಾಕಾಲ ವ್ಯಾಪ್ತನಾಗಿ ಎಲ್ಲ ಕಾರ್ಯಗಳನ್ನು ಕೂಡ ಜೀವರ ಸ್ವರೂಪಯೋಗ್ಯದ್ದೇ ನಿಯಮನ ಮಾಡೋನು ಕೂಡ ಪರಮಾತ್ಮನೇ ಅದರಿಂದ ಅನ್ನವನ್ನು ಒದಗಿಸ್ತಕ್ಕಂಥವೂ ಅವನೇ ಅಗ್ನಿಯಿಂದ ಪವಿತ್ರ ಮಾಡ್ತಕ್ಕಂಥವೋನೆ ಪಕ್ವ ಮಾಡ್ತಕ್ಕಂಥವೋನೆ ಪವಿತ್ರ ಮಾಡ್ತಕ್ಕಂಥವೋ ಅವನೇ ಕೈಗಳಿಂದ ಆ ಅನ್ನವನ್ನು ಬಾಯಿ ಮೂಲಕ ಜಠರದ ಯಾವ್ಯಾವ ಭಾಗಕ್ಕೆ ಯಾವ್ಯಾವ ನಡಿಗಳ ಮೂಲಕ ಹೋಗಬೇಕೋ ಅದೆಲ್ಲವನ್ನು ಮಾಡ್ತಕ್ಕಂಥವೋನೆ ಜಠರಕ್ಕೆ ಹೋದ ವೈಶ್ವಾನರ ಅಜಾಟರಾಜ್ಞೆಯ ಮೂಲಕ ಅಜೀರ್ಣಕ್ರಿಯೆ ಅಥವಾ ಪಚನ ಕ್ರಿಯೆ ನಡೆಸ್ತಕ್ಕಂಥವನು ಪರಮಾತ್ಮನೇ ಈ ರೀತಿಯಾಗಿ ಚಿಂತನೆ ಮಾಡಿದ್ರೆ ಭೋಜನ ಕ್ರಿಯೆ ಅನ್ನೋದು ಯಜ್ಞ ಅನ್ನಿಸ್ಕೊಂಡು ಉತ್ತಮವಾಗಿರ್ತಕ್ಕಂಥ ಫಲ ಅನ್ನೋದು ಪ್ರಾಪ್ತಿಯಾಗ್ತಾ ಇದೆ ಸ್ಥಾಪಕ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂತ ಪಂಚಕೋಶಗಳಲ್ಲಿ ಕ್ರಮವಾಗಿ ಅನ್ನ ಪ್ರಾಣ ಮನಸ್ ವಿಜ್ಞಾನ ಆನಂದ ಅಂತೇಳಿ ಐದು ಬಗೆಯ ರಸಗಳನ್ನು ಅಲ್ಲಿ ಸ್ಥಾಪನೆ ಮಾಡಿ ಆ ಕೋಶಗಳಿಗೆ ಉಪಚಯ ಬೆಳವಣಿಗೆಯನ್ನು ಕೊಡ್ತಕ್ಕಂಥವೂ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನೇ ಕೋಶ ವೃದ್ಧಿಯಾಯಿತು ಅಂತ ಆದರೆ ಅದಕ್ಕೆ ಪುಷ್ಟಿ ಅನ್ನೋದು ಬರೋಕ್ಕೆ ಸಾಧ್ಯ ಎಲ್ಲ ಕೆಲಸವನ್ನು ಮಾಡ್ತಕ್ಕಂಥವೂ ಇದ್ದು ಅಚ್ಚುತ ಪರಮಾತ್ಮನೇ ಈ ರೀತಿಯಾಗಿ ಮಾಡ್ತಾನೆ ಅದರಿಂದ ನೀನು ನಿರ್ಲೇಪನಾಗಿರೋ ನಿಶ್ಚಿಂತನಾಗಿರು ಅಂತ ನಿಯಾಮಕ ಅಂದರೆ ಪ್ರಾಣಾದಿ ಪಂಚರೂಪಗಳ ಜೊತೆಗೆ ಅದೇ ನಾಮಗಳಿಂದ ಅವರೊಳಗೆ ಇದ್ದು ಎಲ್ಲ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಸರ್ವಶಕ್ತ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಇವನೇ ವ್ಯಾಪಕನು ಎಂದರಿದು ಆಯಾ ಕೋಶದ ರಸ ಅಲ್ಲೇ ಹೋಗ್ಬೇಕು ಅನ್ನ ರಸಗಳು ಅದನ್ನು ಬಿಟ್ಟು ಈ ಕೋಶಕ್ಕೆ ಸೇರಬೇಕಾಗಿದ್ದು ಇನ್ನೊಂದು ಕೋಶಕ್ಕೆ ಉದಾಹರಣೆಗೆ ಅನ್ನಮಯ ಕೋಶಕ್ಕೆ ಹೋಗಬೇಕಾಗಿದ್ದು ಪ್ರಾಣಮಯಕ್ಕೆ ಪ್ರಾಣಮಯಕ್ಕೆ ಹೋಗಬೇಕಾಗಿದ್ದು ಆನಂದಮಯಕ್ಕೆ ಈ ರೀತಿಯಲ್ಲ ಆಯಾ ಕೋಶಗಳಿಗೆ ಬಂದು ಸೇರಬೇಕಾಗಿರ್ತಕ್ಕಂಥ ಅನ್ನರಸವನ್ನು ಆಯಾ ಕೋಶಗಳಲ್ಲೇ ಬಂದು ಸೇರುವಂತೆ ನಿಯಮನ ಮಾಡತಕ್ಕಂಥವನು ಕೂಡ ಭಗವಂತನೇ ಅದರಿಂದ ಅದು ನಿನ್ನ ಕಾರ್ಯ ಸರ್ವತ ಅಲ್ಲ ಅಂತಹ ಅನಿಮಿತ್ತ ಉಪಕಾರವನ್ನು ಸದಾ ಕಾಲ ಚಿಂತನೆ ಮಾಡಿದರೂ ಮಾಡದೇ ಇದ್ದರೂ ಈ ಕಾರ್ಯವನ್ನು ನಮಗಾಗಿ ಜೀವರ ಮೇಲೆ ಕಾರುಣ್ಯದಿಂದ ಮಾಡ್ತಕ್ಕಂಥ ಭಗವಂತನನ್ನು ಸದಾಕಾಲ ಸ್ಮರಣೆ ಮಾಡು ಅಂತ ವ್ಯಾಪಕನು ಏನು ಪರಮಾತ್ಮ ಹಿಂದೆ ಹೇಳ್ದಂಗೆ ಸುತಪ ಏಕೋತ್ತರ ಸುಪಂಚಾಶತ ವರ್ಣ ಕರ್ಣದಿ ಅಂತ ಹೇಳಿದಂಗೆ ಷಣ್ಣವತಿ ನಾಮಕನಾಗಿರ್ತಕ್ಕಂಥ ಅನಿರುದ್ಧ ಐವತ್ತೊಂದು ವರ್ಣಗಳಲ್ಲೂ ಇರ್ತಾನೆ ಏಕಾದಶ ಇಂದ್ರಿಯಗಳಲ್ಲೂ ಇರ್ತಾನೆ ಅಂತೆಲ್ಲ ಹೇಳಿದ್ವಲ್ಲ ತೊಂಬತ್ತ್ಮೂರು ರೂಪಗಳಿಂದ ಭಗವಂತ ಷಣ್ಣವತಿ ತೊಂಬತ್ತಾರು ರೂಪಗಳಿಂದ ಅನಿರುದ್ಧ ಅನ್ನಮಯನಾಗಿರ್ತಕ್ಕಂಥವನು ಸ್ಥೂಲ ಶರೀರದಲ್ಲಿ ವ್ಯಾಪಿಸಿದ್ದು ನಮಗೆ ಧಾರಕತ್ವ ಅಂದರೆ ಶರೀರವನ್ನು ಧಾರಣೆ ಮಾಡುವಂಥ ಸಾಮರ್ಥ್ಯವನ್ನು ಕೊಡ್ತಾನೆ ಭಗವಂತ ಅದಕ್ಕೆ ನೀ ನಿರ್ಲೇಪನ ಆಗಿರು ಇದರಲ್ಲಿ ನಿನ್ನ ಕಾರ್ಯ ಅನ್ನೋದು ಏನೂ ಇಲ್ಲ ಭಗವಂತನ ಸ್ಮರಣೆ ಮಾಡೋದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಈ ರೀತಿಯಾಗಿ ಭಗವಂತ ಅನ್ನದಲ್ಲಿ ಶರೀರದಲ್ಲಿ ಎಲ್ಲ ಕಡೆ ಇದಾನೆ ಭಗವಂತ ಅಂತ ಜೀವ ಚಿಂತನೆ ಮಾಡ್ತಾ ಹೋದರೆ ಆ ಭಗವಂತನೇ ನಮಗೆ ಗುರುಗಳ ಅಂತರ್ಯಾಮೆಯಾಗಿ ನಿಂತು ಯಾವುದು ಭೋಜ್ಯ ಪದಾರ್ಥಗಳು ಯಾವುದು ಅಭೋಜ್ಯ ತಿನ್ನಬಾರದೆ ಇದ್ದಂಥದ್ದು ಅಂದರೆ ಭೀತ ನಿಷೇಧ ಈ ವಿವೇಕವನ್ನು ಜಾಗೃತ ಮಾಡ್ತಾನೆ ಭಗವಂತ ಉಪದೇಶವನ್ನು ಮಾಡ್ತಾನೆ ಆಯಾ ಸಂದರ್ಭದಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಇದು ತಿಂದರೆ ಹಾನಿ ಆಗತ್ತೆ ಅಂತ ನಿಷಿದ್ಧಾನ್ನ ಭೋಜನ ಅನ್ನೋದು ಸಂಭವಿಸುವಂತಹ ಪ್ರ ಪ್ರಮೇಯನೇ ಬರದೇ ಇದ್ದಂಗೆ ರಕ್ಷಣೆ ಮಾಡ್ತಾನೆ ಅಕಸ್ಮಾತ್ ಪ್ರಮಾದ ಏನಾರು ಈ ರೀತಿಯಾಗಿ ಸಂಭವ ಆದರೂ ಕೂಡ ಅದನ್ನು ಭಗವಂತ ಉದ್ದೇಶಪೂರ್ವಕವಾಗಿ ಮಾಡಿಲ್ಲದ್ರಿಂದ ಕ್ಷಮಾ ಮಾಡ್ತಾನೆ ಆದ್ದರಿಂದ ನಿಷಿದ್ಧಾನ್ನ ಪರಿಣಾಮ ರೂಪವಾಗಿರ್ತಕ್ಕಂಥ ರೋಗ ದಾರಿದ್ರ್ಯ ಮೊದಲಾಗಿರ್ತಕ್ಕಂಥ ಕರ್ಮಫಲ ಲೇಪ ಉಂಟಾಗದೇ ಇದ್ದಂಗೆ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ ಅಷ್ಟೇ ಅಲ್ಲ ಅಂತಃಕರಣ ಶುದ್ಧಿಯಾಗಿ ಜ್ಞಾನದ್ವಾರ ಮೋಕ್ಷಪ್ರಾಪ್ತಿ ಏನು ಬೇಕೋ ಆ ಎಲ್ಲ ಕಾರ್ಯವನ್ನು ಕೂಡ ಭಗವಂತ ಚಿಂತಕರಿಗೆ ಅನುಗ್ರಹ ಮಾಡ್ತಾನೆ ಪುಣ್ಯ ಪಾಪಗಳ ಪರಮಾತ್ಮನಿಗೆ ಇದು ಒಂದು ವಾಯಿದೇವರು ಕರ್ಮವನ್ನು ಶುದ್ಧಿ ಮಾಡತಕ್ಕಂಥವರು ಅಂತ ರಾಯರು ಪ್ರಾಥಸಂಕಲ್ಪ ಗದ್ಯದಲ್ಲಿ ಸ್ತೋತ್ರ ಮಾಡ್ತಾರೆ ಸರ್ವಕರ್ಮ ಶುದ್ಧಿಪ್ರದೇನ ಶ್ರೀ ಮುಖ್ಯ ಪ್ರಾಣೇನ ಪ್ರೇರಿತ ಸನ್ ಅಂಥೇಳಿ ಆದ್ದರಿಂದ ನಾವು ಮಾಡ್ತಕ್ಕಂಥ ಎಲ್ಲ ಕರ್ಮಗಳು ಕೂಡ ನಾನಾ ರೀತಿಯಾಗಿ ಅಶುದ್ಧತೆಯಿಂದ ಕೂಡಿರ್ತಕ್ಕಂಥದ್ದು ಆ ಎಲ್ಲ ಕರ್ಮಗಳನ್ನು ಕೂಡ ವಾಯುದೇವರಿಗೆ ನಾವು ಅರ್ಪಣೆ ಮಾಡಿದ್ರೆ ಅವರು ಸರ್ವಶುದ್ಧಿ ಪ್ರದ ಅಂತಲೇ ಕರೆಸ್ಕೋತಾರೆ ಸರ್ವ ಶುದ್ಧಿ ಸರ್ವಶುದ್ಧಿಪ್ರದ ಅಂತ ಕರೆಸ್ಕೊಂಡು ನಾವು ಅರ್ಪಣೆ ಮಾಡಿರ್ತಕ್ಕಂಥ ಕರ್ಮಗಳನ್ನು ಶುದ್ಧೀಕರಣ ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ನಮಗೆ ನೇರವಾಗಿ ಭಗವಂತನಿಗೆ ಕರ್ಮಗಳನ್ನು ಅರ್ಪಣೆ ಮಾಡುವಂತಹ ಅಧಿಕಾರ ಇಲ್ಲ ಅದಕ್ಕೆ ಯಾವುದೇ ಕರ್ಮವನ್ನ ಮಾಡಿದರೂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಅಸ್ವಿನ್ ಕುಲದೇವತಾ ಇತ್ಯಾದಿ ಎಲ್ಲ ಹೇಳಿ ಸಮರ್ಪಣೆಯನ್ನು ಮಾಡುವಂಥದ್ದು ಅದಕ್ಕೆ ವಾಯುದೇವರನ್ನ ಸರ್ವಕರ್ಮ ಶುದ್ಧಿಪ್ರದ ಅಂಥೇಳಿ ಎಲ್ಲ ಕರ್ಮವನ್ನು ಶುದ್ಧ ಮಾಡತಕ್ಕಂಥವರೇ ವಾಯುದೇವರು ಅಂತ ರಾಯರು ವಾಯುದೇವರನ್ನು ಕೊಂಡಾಡ್ತಾರೆ ನಾವು ನೇರವಾಗಿ ಅರ್ಪಣೆ ಮಾಡಲಿಕ್ಕೆ ಅಧಿಕಾರ ಇಲ್ಲ ಹಾಗಾದ್ರೆ ಅರ್ಪಣೆ ಮಾಡೋದಿಲ್ಲ ಹಾಗೇನೆ ಅಂತ ಆದರೆ ವಿನಾಶುದ್ಧಿ ಮದ ಅರ್ಪಣ ನನಗೆ ಅರ್ಪಣೆ ಮಾಡಿದ್ರೆ ಅದು ಶುದ್ಧ ಆಗೋದೇ ಸಾಧ್ಯ ಇಲ್ಲ ಆದ್ದರಿಂದ ಆ ವಾಯುದೇವರಿಗೆ ಅರ್ಪಣೆ ಮಾಡಿ ಕರ್ಮವನ್ನು ಶುದ್ಧಿ ಮಾಡಿ ಆಮೇಲೆ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ನಾವೆಲ್ಲ ವಿಹಿತವಾದ ಕರ್ಮವನ್ನೇ ಮಾಡಿದ್ದೀವಿ ನಿಷಿದ್ಧವಾದದ್ದು ಒಂದನ್ನು ಮಾಡಿಲ್ಲ ಅಂದಮೇಲೆ ಶುದ್ಧಿ ಮಾಡುವಂಥದ್ದು ಏನಿದೆ ಅಂತ ಕೇಳಿದ್ರೆ ನಾನಾ ರೀತಿಯಾಗಿರ್ತಕ್ಕಂಥ ಅಶುದ್ಧಿ ಕರ್ಮದಲ್ಲಿರ್ತಕ್ಕಂಥದ್ದು ಆ ಅಶುದ್ಧಿಗೆ ಕಾರಣ ಏನು ಅಂತ ಕೇಳಿದ್ರೆ ನಾವು ಎಲ್ ಮಾಡ್ತಕ್ಕಂಥ ಎಲ್ಲ ಕರ್ಮಗಳು ಕೂಡ ಶುದ್ಧವಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಕರ್ಮಕಾಲದಲ್ಲಿ ನಾವು ಭಗವಂತನನ್ನು ಮರಿತೀವಿ ಹರಿವಿಸ್ಮರಣೆ ಇದೇ ದೊಡ್ಡ ಅಪರಾಧ ಅಥವಾ ಇದೇ ದೊಡ್ಡ ಅಶುದ್ಧಿ ಒಂದು ಎರಡನೇದು ಭಗವಂತನ ಪೂಜೆಗೆ ಅಂತ ಕೂತಿರ್ತೀವಿ ಮನಸ್ಸು ಮಾತ್ರ ಬೇರೆ ಎಲ್ಲೋ ಏನನ್ನೂ ಆಲೋಚನೆ ಮಾಡ್ತಾ ಇರುತ್ತೆ ಅದು ಇವತ್ತಿಂದಿರ್ಬೋದು ಜನ್ಮಾಂತರಗಳಿದ್ದಿರ್ಬೋದು ಮುಂದೆ ಯಾವುದೋ ವಿಷಯ ದೇವರ ಪೂಜೆಗೂ ಅದಕ್ಕೂ ಸಂಬಂಧನೇ ಇಲ್ಲದೆ ಇರ್ತಕ್ಕಂಥ ಯಾವುದೋ ವಿಷಯದ ಚಿಂತನೆಯಲ್ಲಿ ಮನಸ್ಸು ತೊಡಗಿರುತ್ತೆ ದೇಹ ಯಾಂತ್ರಿಕವಾಗಿ ಪೂಜಾ ಕಾರ್ಯವನ್ನು ಮಾಡಿರೋದು ಇದು ಅಶುದ್ಧಿ ಇನ್ನೊಂದು ರೀತಿಯಾಗಿ ನಾನೇ ಪೂಜೆ ಮಾಡ್ತಿದ್ದೀನಿ ಅಂತ ಸ್ವತಂತ್ರ ದುರಭಿಮಾನ ಸ್ವತಂತ್ರ ಭ್ರಮೆ ಅನಂತ ರೂಪಗಳಿಂದ ಭಗವಂತ ನಿಂತು ಮಾಡಿಸ್ತಾ ಇದ್ದಾನೆ ಅನ್ನೋ ಚಿಂತನೆಯೇ ಇಲ್ವಲ್ಲ ಇದೂ ಕೂಡ ದೋಷ ನಾನೇ ಫಲಭೋಗ್ತರು ಯಾಕಂದರೆ ನಾನೇ ಸ್ವತಂತ್ರ ಕರ್ತರು ಈ ರೀತಿಯಾಗಿದ್ದು ಇದು ಅಶುದ್ಧಿಗೆ ಕಾರಣವಾಗಿರ್ತಕ್ಕಂಥದ್ದು ಇದು ನಮ್ಮ ನಿಮ್ಮಂಥವ್ರಲ್ಲ ರುದ್ರಾದಿ ದೇವತೆಗಳಲ್ಲೂ ಕೂಡ ಕೆಲವೊಮ್ಮೆ ಈ ಪ್ರಸಂಗಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ದೋಷಗಳು ಕಾಣೋದುಂಟು ನಮ್ಮಲ್ಲಿ ಯಾವಾಗೂ ಇರುತ್ತೆ ಇಷ್ಟೇ ವ್ಯತ್ಯಾಸ ಇದು ಕೂಡ ಮುಖ್ಯವಾಗಿ ಅಶುದ್ಧಿ ಅಂತಲೇ ಪರಿಗಣನೆ ಇನ್ನ ಇನ್ನು ಫಲಾಪೇಕ್ಷಣೆ ಕರ್ಮ ಮಾಡಿದ್ದೀನಿ ನಾನೇ ಫಲ ಹೋಗ್ತರೂ ನನ್ನನ್ನು ಬಿಟ್ಟರೆ ಇದಕ್ಕೆ ಯಾರೋ ಅಧಿಕಾರಿಗಳಿಲ್ಲ ಅದರಿಂದ ಈ ಕರ್ಮಕ್ಕೆ ಇಂಥದೇ ಫಲ ಬರಬೇಕು ಅಂಥೇಳಿ ಈ ರೀತಿಯಾಗಿ ಆಗ್ರಹ ಮಾಡ್ತೀವಲ್ಲ ಇದು ಕರ್ಮದಲ್ಲಿ ನಡೀತಕ್ಕಂಥ ಅಶುದ್ಧಿ ಕಾಮ ಕ್ರೋಧಾದಿಗಳು ದೇವರ ಪೂಜೆಗೆ ಅಂತ ಕೂತಿರ್ತೀವಿ ನಾನಾ ರೀತಿಯಾಗಿ ಸಿಟ್ಟು ಮಾಡ್ತೀವಿ ಆದ್ದರಿಂದ ಈ ಕಾಮ ಕೊರೋ ಕೊರೋಧ ಲೋಭ ಮೋಹ ಮದ ಮಾತ್ಸರಿ ಇದೆಲ್ಲ ಇದೆಯಲ್ಲ ಅದು ದೇವರ ಪೂಜೆಗೆ ಕೂತಾಗಲೇ ಬರ್ತಕ್ಕಂಥದ್ದು ಇದು ಕೂಡ ಒಂದು ರೀತಿಯಾಗಿ ಅಶುದ್ಧಿ ಇನ್ನ ಪ್ರಮಾದ ಆಲಸ್ಯ ಈ ಪ್ರಯುಕ್ತ ಏನು ಮಾಡ್ತೀವಿ ಮಂತ್ರ ತಂತ್ರ ಸ್ವರ ವರ್ಣ ಲೋಪ ದೋಷ ಎಲ್ಲರೊಳಗು ದೋಷವನ್ನು ಮಾಡ್ತೀವಿ ಇದೂ ಕೂಡ ಸರ್ವೇ ಸಾಮಾನ್ಯವಾಗಿ ಅಶುದ್ಧಿ ಈ ಎಲ್ಲ ಅಶುದ್ಧಿಗಳನ್ನು ಕೂಡ ಮುಖ್ಯ ಪ್ರಾಣದೇವರ ಶುದ್ಧ ಮಾಡಿ ಆ ಎಲ್ಲವನ್ನು ಕೂಡ ತೆಗೆದು ಸ್ವಚ್ಛ ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ನಿರ್ಮಲವಾಗಿರ್ತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ಅದಕ್ಕೆ ಉಪನಿಷತ್ತು ಹೇಳುತ್ತೆ ಈಶಾವಾಸ್ಯ ತಸ್ಮಿನ್ನ ಫೋ ಮಾತರಿಶ್ವಾ ದಾತಿಯೇನ್ ಆ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಇಷ್ಟೇ ಅಲ್ಲ ಸ್ವತಃ ನಿಷಿದ್ಧವಾಗಿರ್ತಕ್ಕಂಥ ಪಾಪಕರ್ಮಗಳು ಬೇಕಾದಷ್ಟು ಇರ್ತವೆ ಪ್ರಮಾದಾದಿಗಳಿಂದ ನಡೆಯುತ್ತೆ ಅದನ್ನು ಕೂಡ ನಾವು ಭಕ್ತಿಯಿಂದ ಅರ್ಪಣೆ ಮಾಡಿ ಕೈ ಮೀರಿದ್ದು ಅಪರಿಹಾರ್ಯ ಇದು ತಪ್ಪು ಅಂತ ಗೊತ್ತಿದ್ದರೂ ಕೂಡ ನನಗದರಿಂದ ಬಿಡುಗಡೆ ಹೊಂದಲಿಕ್ಕೆ ಆಗಲಿಲ್ಲ ನೀನೇ ಕಾಪಾಡೋ ರಕ್ಷಣೆ ಮಾಡೋ ಅಂತ ಪರಮಾತ್ಮನ ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡಿ ಅರ್ಪಣೆ ಮಾಡಿದರೆ ಭಕ್ತಿಯಿಂದ ಆ ಕರ್ಮಗಳನ್ನು ಕೂಡ ಭಗವಂತ ಅದು ನಿಷಿದ್ಧ ಕರ್ಮಗಳಾಗಿದ್ದರೂ ಕೂಡ ಕೈಕೊಂಡು ಉದ್ಧರಿಸು ಅದನ್ನು ಸ್ವೀಕಾರ ಮಾಡಿ ನಮಗೆ ಆ ಕರ್ಮದ ಏನು ದೋಷ ಆಗಿದೆಯೋ ಆ ದೋಷವನ್ನು ತೆಗೆದು ಉದ್ಧಾರ ಮಾಡ್ತಾ ನಮ್ಮನ್ನು ಅಂತ ನಿಷಿದ್ಧವಾದರೂ ಸರಿಯೇ ಕೈಕೊಂಡು ಉದ್ದರಿಸುತ್ತೀಪ್ಪ ಯಾವಾಗ ಬುದ್ಧಿಪೂರ್ವಕವಾಗಿ ವಿಭುದರು ಶ್ರದ್ಧೆಯಿಂದ ಅರ್ಪಿಸಿದ ಕರ್ಮ ನಿಷಿದ್ಧವಾದರೂ ಸರಿಯೇ ಕೈಕೊಂಡು ಉದ್ಧರಿಸುತ್ತೀಪ ಅಂತ ಮುಂದಿನ ಸಂಧಿಗಳಲ್ಲಿ ಹೇಳ್ತಾರೆ ಹಾಗೆ ಅದಕ್ಕೆ ವಾದರಾಜರು ಒಂದು ದೃಷ್ಟಾಂತವನ್ನು ಕೊಡ್ತಾರೆ ತತ್ಪರಿಣಯ ಟೀಕಾದಲ್ಲಿ ಅವು ಭೃಗು ಮುಂದೆ ಜರಾವ್ಯಾದರಾಗಿ ಹುಟ್ಟಿದ್ರು ಅಂತ ಕೇಳ್ತೀವಿ ಜರ ವ್ಯಾದ ಜನ್ಮ ಬಂದಾಗ ಶ್ರೀಕೃಷ್ಣನ ಪಾದಕಮಲಗಳಿಗೆ ಬಾಣಪ್ರಯೋಗವನ್ನು ಮಾಡ್ತಾರೆ ದೂರದಿಂದ ಹಕ್ಕಿ ಪಕ್ಷಿ ಥರ ಕಾಣಿಸ್ತು ಬಾಣ ಬಿಟ್ಟರು ಆಮೇಲೆ ಗೊತ್ತಾಯಿತು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಅಂತಂದಾಗ ಇದೇ ಪುಷ್ಪಾರ್ಚನೆ ಆಗಲಿ ಯಾಕಂದರೆ ವ್ಯಾದ ಜನ್ಮದಲ್ಲಿ ಇದ್ದೇ ಬಾಣಪ್ರಯೋಗ ಮಾಡಿದ್ದೀನಿ ಅಂತ ಪಶ್ಚಾತ್ತಾಪಪೂರ್ವಕವಾಗಿ ಕೃಷ್ಣನನ್ನು ಸ್ತೋತ್ರ ಮಾಡಿ ಅದನ್ನೇ ಪುಷ್ಪಾರ್ಚನೆ ಅಂತ ಅನುಸಂಧಾನ ಮಾಡ್ತಾರೆ ಹೀಗೆ ಇಂತಹ ಪಾಪಕರ್ಮಗಳನ್ನು ಕೂಡ ಪರಮಾತ್ಮ ಸ್ವೀಕಾರ ಮಾಡಿ ಪಾದುಕೆಗಳನ್ನಾಗಿ ಮೆಟ್ಟಿ ಮುಂದೆ ಪಾಪಕರ್ಮಗಳಿಂಥದ್ದು ಗಟಿಸದೆ ಇದ್ದಂತೆ ಅನುಗ್ರಹಿಸ್ತಾನೆ ಅಂತ ಮುಂದೆ ವಿಭೂತಿ ಸಂಧಿಯಲ್ಲೇ ತಿಳಿಸ್ತಾರೆ ಪಾಪಕರ್ಮವು ಪಾದುಕೆಗಳ ಅನುಲೇಪನವು ಸತ್ಪುಣ್ಯ ಅಂತ ಪಾಪಕರ್ಮ ಅಂದರೆ ಭಗವಂತನಿಗೆ ಪಾದುಕೆಯಾಗಲಿ ಅಂತ ಸಮರ್ಪಣೆಯನ್ನು ಮಾಡಬೇಕು ಆ ಪಾದದಲ್ಲಿ ವಜ್ರ ರೇಖೆ ಇದೆ ಅದರಿಂದ ಅದನ್ನು ಹೊಸಕ್ಕೆ ಹಾಕುವ ಪುಣ್ಯಕರ್ಮ ಶ್ರೀಗಂಧದಂತೆ ಲೇಪನವಾಗಲಿ ಅನುಲೇಪನವಾಗಲಿ ಅಂತ ಸ್ತೋತ್ರ ಮಾಡಿ ಅದನ್ನು ಅರ್ಪಣೆ ಮಾಡೋದು ಹೀಗೆ ದ್ವಂದ್ವಕರ್ಮಗಳನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು ಕರ್ಮವನ್ನ ಭಗವಂತ ಮೆಟ್ಟಿ ದುಃಖ ಬಾರದಂತೆ ಮಾಡಿ ಸುಖವನ್ನೇ ನಮಗೆ ಕೊಡ್ತಾನೆ ಅದೇ ಪುಣ್ಯಕರ್ಮವನ್ನು ಸಂತೋಷದಿಂದ ಮೈಗೆಲ್ಲ ಅದು ಶ್ರೀಗಂಧ ಆ ರೀತಿಯಾಗಿ ಮೈಯೆಲ್ಲ ಲೇಪನ ಮಾಡಿಕೊಂಡು ತನ್ನ ಮೈಯ ಸುಗಂಧದಿಂದ ಅದಕ್ಕೆ ಇನ್ನಷ್ಟು ಸುಗಂಧ ಭರಿಸಿ ನಮಗೆ ಮಹತ್ತಾಗಿರ್ತಕ್ಕಂಥ ಸುಖವನ್ನು ಬರೀ ಈ ಜನ್ಮ ಮಾತ್ರ ಅಲ್ಲ ಜನ್ಮ ಜನ್ಮಾಂತರದಲ್ಲೂ ಕೂಡ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಸುಖವನ್ನೇ ಕೊಡ್ತಾನೆ ಭಗವಂತ ಅದರಿಂದ ಭೋಜನವನ್ನು ಈ ಭಗವಂತನ ನಾನಾ ರೀತಿಯಾಗಿರ್ತಕ್ಕಂಥ ಚಿಂತನೆಯೇನು ಇದುವರೆಗೆ ಇಪ್ಪತ್ತೆಂಟು ಪದ್ಯಗಳ ಮೂಲಕ ಹೇಳ್ಕೊಟ್ರು ಆ ಚಿಂತನೆಯ ಜೊತೆಗೆ ಮಾಡಿದರೆ ಪಾಪ ಲೇಪ ಅನ್ನೋದು ಅಂತಹ ಚಿಂತಕನಿಗೆ ಸರ್ವಥ ಇಲ್ಲ ಭಕ್ತನಿಗೆ ಅನ್ನವನ್ನು ಒದಗಿಸೋನೋನೇ ಬೆಂಕಿಯಲ್ಲಿ ಪಕ್ವ ಮಾಡ್ತಕ್ಕಂಥವನೋವನೆ ಕೈಯಿಂದ ತೆಗೆದು ಬಾಯಿಗಿಡಿಸ್ತಕ್ಕಂಥವನೇ ಬಾಯಲ್ಲಿ ಇದ್ದಿದ್ದು ಹೊಟ್ಟೆ ಒಳಗೆ ನಾನ್ ಜಠರ ತಲುಪಬೇಕು ಅಂತಾದರೆ ಆಯಾ ನಾಡಿಗಳ ಮೂಲಕ ಅದನ್ನು ತಲುಪಿಸೋನವನೇ ಒಳಗಿದ್ದು ಪಚನ ಮಾಡ್ತಕ್ಕಂಥವನೋವನೇ ಅನ್ನೋ ಸರಿಯಾಗಿ ನಾವು ಅನುಸಂಧಾನ ಮಾಡಿದ್ವಿ ಅಂತಾದರೆ ಈ ಭೋಜನ ಕ್ರಮ ಯಾವತ್ತೂ ಕೂಡ ಪಾಪಕ್ಕೆ ಕಾರಣ ಆಗೋದೇ ಇಲ್ಲ ಇಂತಹ ಪುಣ್ಯ ಪಾಪ ಗರ್ಭಗಳನ್ನು ಅವನಿಗೆ ಅರ್ಪಣೆ ಮಾಡಬೇಕು ಪುಣ್ಯ ಪಾಪ ಅಧಿಕಂ ವಿಷ್ಣು ಅರ್ಪಣಂ ಕುರು ಸರ್ವದಾ ಸದಾಕಾಲ ವಿವಿಧ ಕರ್ಮಗಳನ್ನೆ ಆಚರಣೆ ಮಾಡಿ ಅವುಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ನಿಷಿದ್ಧ ಕರ್ಮಗಳನ್ನು ತ್ಯಾಗ ಮಾಡಬೇಕು ಬಿಟ್ಟುಬಿಡಬೇಕು ಆ ಮೂಲಕ ಬಿಟ್ಟಿದ್ದೀವಿ ನಿನ್ನ ಅನುಗ್ರಹದಿಂದ ಅಂತ ಆ ರೀತಿಯಾಗಿ ಸಮರ್ಪಣೆ ಇದೇ ಸರ್ವಸಮರ್ಪಣ ಕ ಅಂತ ಈ ರೀತಿಯಾಗಿ ಸರ್ವಕರ್ಮ ಸಮರ್ಪಣದ ಶಾಸ್ತ್ರೀಯವಾಗಿರ್ತಕ್ಕಂಥ ಒಂದು ವಿಚಾರ ಅಂತ ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ ಆಗ ಯಜ್ಞಾನ ಅನುಸಂಧಾನ ಬಂತು ಆದ್ದರಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಅನ್ನೋದು ಪ್ರಾಪ್ತಿಯಾಗ್ತಾ ಇದೆ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ